ಡಾಕ್ಟರ್ ಅಚ್ಚುತರಾಯರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮೂಲ ಸ್ಥಾಪಕರಲ್ಲಿ ಮುಖ್ಯರಾದವರು ನಾಲ್ಕು ಮಂದಿ ಎಚ್ ವಿ ನಂಜುಂಡಯ್ಯನವರು ಕರ್ಪೂರ ಶ್ರೀನಿವಾಸರಾಯರು ಪಿ ಎಸ್ ಅಚ್ಯುತರಾಯರು ಆರ್ ರಘುನಾಥರಾಯರು ಡಾಕ್ಟರ್ ಪಿ ಎಸ್ ಅಚ್ಯುತರಾಯರ ಬಗ್ಗೆ ಅಚ್ಯುತರಾಯರು ಆಗ್ಗೆ ಸಾವಿರದ ಸಂಸ್ಥಾನದ ಸೀನಿಯರ್ ಸರ್ಜನ್ ಆಗಿದ್ದರು ದಿವಾನ್ ವಿಶ್ವೇಶ್ವರಯ್ಯನವರು ಎಕನಾಮಿಕ್ ಕಾನ್ಫರೆನ್ಸ್ ಸಂಸ್ಥೆಯ ಸಮಿತಿಯ ಮೂಲಕ ಕನ್ನಡದ ಅಭಿವೃದ್ಧಿಗಾಗಿ ಏನೇನು ಆಗಬೇಕಾಗಿದೆ ಎಂಬುದನ್ನು ಪರ್ಯಾಲೋಚನೆ ಮಾಡಿಸಿ ಅದರ ಫಲವಾಗಿ ಪರಿಷತ್ತನ್ನು ಸ್ಥಾಪನೆ ಮಾಡಿಸಬೇಕೆಂದು ತೀರ್ಮಾನಿಸಿ ಆ ಬಗ್ಗೆ ತಕ್ಕ ಕಾರ್ಯಕ್ರಮವನ್ನು ನಡೆಸಲು ಒಂದು ಉಪ ನೇಮಿಸಿದರು ಆ ಉಪ ಡಾಕ್ಟರ್ ಅಚ್ಯುತರಾಯರನ್ನು ಒಬ್ಬ ಸದಸ್ಯರನ್ನಾಗಿ ನೇಮಿಸಿದರು ಡಾಕ್ಟರ್ ಅಚ್ಯುತರಾಯರನ್ನು ಆಜೆ ಸಮೀಪದಿಂದ ತಿಳಿಯದಿದ್ದ ನನ್ನಂತವರಿಗೆ ಅದು ಸ್ವಲ್ಪ ಆಶ್ಚರ್ಯಕರ ಕಾರಣವಾಯಿತು. ಏಕೆಂದರೆ ಅಚ್ಯುತರಾಯರು ಹುಟ್ಟು ಕನ್ನಡಿಗರೇ ಆಗಿದ್ದಾಗ್ಯೂ ಅವರಿಗೆ ಭಾಷಾ ಪಾಂಡಿತ್ಯ ಉಂಟೆಂದಾಗಲಿ ಸಾಹಿತ್ಯೋತ್ಸಾಹ ಉಂಟೆಂದಾಗಲಿ ಆವರೆಗೆ ಯಾರಿಗೂ ತೋರಿರಲಿಲ್ಲ ಅಚ್ಯುತರಾಯರು ಸಮರ್ಥರಾದ ವೈದ್ಯರು ಜನಾನುರಾಗಿಗಳು ಸ್ನೇಹ ವಿನೋದ ವಿನೋದಶೀಲರು ಇಷ್ಟು ಎಲ್ಲರಿಗೂ ತಿಳಿದದ್ದು ಇದರಲ್ಲಿ ಭಾಷಾ ಸೇವಿಯ ಅಂಕುರವನ್ನು ಕಾಣುವುದು ಸುಲಭವಾಗಿರಲಿಲ್ಲ ಕನ್ನಡದಲ್ಲಿ ಹೆಸರುವಾಸಿಯಾದ ವಿದ್ವಾಂಸರು ಉತ್ಸಾಹಿಗಳು ಆಗಿದ್ದ ಆರ್ ರಘುನಾಥರಾಯರು ಅಚ್ಯುತರಾಯರ ಆಪ್ತಮಿತ್ರರು ರಘುನಾಥರಾಯರು ಪರಿಷತ್ ಕಾರ್ಯದಲ್ಲಿ ಮುಂದಾಳಾಗಿದ್ದದ್ದು ಸ್ವಾಭಾವಿಕ ಅವರು ತಮ್ಮ ಸಹಾಯಕ್ಕಾಗಿ ಅಚ್ಯುತ ರಾಯರಿರಬೇಕೆಂದು ಬಯಸಿ ಅವರ ಹೆಸರನ್ನು ತಿ ಶಿಫಾರಸು ಮಾಡಿರಬಹುದೆಂದು ರಘುನಾಥರಾಯರ ದಾಕ್ಷಿಣ್ಯಕ್ಕೆ ಹೊಸರಾಗಿ ಅಚ್ಯುತರಾಯರು ಒಪ್ಪಿಕ ಒಪ್ಪಿಕೊಂಡಿರಬಹುದೆಂದು ನಾನು ಊಹಿಸಿಕೊಂಡೆ ವಾಸ್ತವಾಂಶವಾದರೂ ಇರ ವಾಸ್ತವಾಂಶವೆಂತಾದರೂ ಇರಲಿ ಆ ಸಮಿತಿಯ ಸದಸ್ಯರಾಗಿ ಅಚ್ಯುತರಾಯರು ತೋರಿಸಿದ ಶ್ರದ್ಧಾಶಕ್ ಶಕ್ತಿಗಳು ಯಾವ ಅಭಿಮಾನ ಅವ ಅಭಿಮಾನಿಯದಕ್ಕಿಂತಲೂ ಕಡಿಮೆಯಾಗಿರಲಿಲ್ಲ ಪರಿಷತ್ತಿನ ಸ್ಥಾಪನೆಯ ಕಾಲದ ಕೆಲಸಗಳಲ್ಲಿ ನಾನು ಪ್ರತ್ಯಕ್ಷ ಭಾಗಿಯಾಗಿದ್ದೆ ಅಚ್ಯುತರಾಯರ ಸಂಭ್ರಮಾಧಾರಗಳನ್ನು ನೋಡಿ ಸಂತೋಷ ಸಂತೋಷಿಸುವ ಯೋಗ ಆಗ ನನಗೆ ದೊರೆಯಿತು ಅವರಿಗೂ ನನಗೂ ಬಳಕೆ ಬೆಳೆದದ್ದು ಆಗ ಅಚ್ಯುತರಾಯರ ಸ್ವಭಾವವನ್ನು ನಿದರ್ಶನ ಪಡಿಸುವ ಸಂಗತಿಯೊಂದನ್ನು ನಾನು ಹೇಳಬೇಕಾದರೆ ಅದು ಇದು ಅವರಿಗೂ ನನಗೂ ವಯಸ್ಸಿನಲ್ಲಿ ಅಂತರ ಮೂವತ್ತು ವರ್ಷಗಳಿಗೆ ಮೇಲ್ಪಟ್ಟಿತ್ತು ಲೋಕಾನುಭವದಲ್ಲಿಯೂ ಅದರಿಂದ ಬರುವ ಪ್ರಾಜ್ಞತೆಯಲ್ಲಿಯೂ ಅಧಿಕಾರ ಪ್ರಚ ಪ್ರಶಸ್ತಿಗಳಲ್ಲಿಯೂ ನಾನು ಎಷ್ಟು ಮಾತ್ರವೂ ಹೋಲಿಸಿಕೊಳ್ಳತಕ್ಕವನಾಗಿಲ್ನಾಗಿರಲಿಲ್ಲ ಅವರಿಗೂ ನನಗೂ ಎಲ್ಲ ದೃಷ್ಟಿಗಳಿಂದಲೂ ಅಜಗಜಾಂತರವಿದ್ದರೂ ಅವರು ಯಾವಾಗಲೂ ನನ್ನನ್ನು ಸಮಾನಸ್ಕಂದನೆಂದೇ ಸರಿಸಮನಾದ ಸ್ನೇಹಿತನೆಂಬಂತೆಯೇ ಕಾಣುತ್ತಿದ್ದರು ಮಾತುಕತೆಯಲ್ಲಿ ಅಷ್ಟು ಸಲಿಗೆ ಅಷ್ಟು ಬಿಚ್ಚಿದ ಮನಸ್ಸು ಅವರು ಇತರ ಸ್ನೇಹಿತರ ಮನೆಗೆ ಹೋಗುವಂತೆ ಈ ಬಡವನ ಮನೆಗೂ ಅವನ ಕೆಲಸದ ಜಾಗಕ್ಕೂ ಎಷ್ಟೋ ಸಾರಿ ಬರುತ್ತಿದ್ದರು ಅವರು ವಿಶ್ರಾಂತರಾದ ಮೇಲೆ ಬೆಳಿಗ್ಗೆಯೂ ಸಂಜೆಯೂ ವಾಯುವಿಹಾರಕ್ಕಾಗಿ ಸಂಚಾರ ಹೊರಟಾಗ ನನ್ನನ್ನು ಹುಡುಕಿಕೊಂಡು ಬಂದದ್ದುಂಟು ಇಬ್ಬರು ಒಟ್ಟಿಗೆ ಹೋಗುತ್ತಿದ್ದಾಗ ನಾನು ದಾರಿಯಲ್ಲಿ ಎಲ್ಲಾದರೂ ಸ್ವಂತ ಕೆಲಸಕ್ಕಾಗಿ ಸೊಸೈಟಿಗೋ ಅಂಗಡಿಗೋ ಬ್ಯಾಂಕಿಗೋ ಹೋಗಬೇಕೆಂದರೆ ಅವರು ನೀನು ಅಲ್ಲಿಗೆ ಹೋಗಿ ನಿಮ್ಮ ಕೆಲಸ ಮುಗಿಸಿಕೊಂಡು ಬನ್ನಿ ನಾನು ಇಲ್ಲಿಯೇ ಹೊರಗಡೆ ಟಕಾಯಿಸುತ್ತಿರುತ್ತೇನೆ ನೀವು ಬಂದ ಮೇಲೆ ಮುಂದಕ್ಕೆ ಹೋದರಾಯಿತು ಎನ್ನುತ್ತಿದ್ದರು ನಾನು ತಮಗೆ ತೊಂದರೆಯಾಗುತ್ತದೆಯಲ್ಲ ಎಂದು ಪ್ರತಿ ಹೇಳಿದರೆ ನನಗೇನಯ್ಯ ತಂದರೆ ನಾನು ಹೊರಟಿರುವುದು ವಾಕಿಂಗ್ಗೆ ಇಲ್ಲಿ ತಿರುಗಾಡಿದರೂ ವಾಕಿಂಗ್ ಅಲ್ಲವೇ ಎಂದು ಸಮಾಧಾನ ಹೇಳುವರು ಈ ವಿನ ವಿನಯವನ್ನು ಈ ಕೇವಲ ಮಾನವೀಯ ಸರಳತೆಯನ್ನು ಅಚ್ಯುತರಾಯರ ಗುಣಮಾಲೆಯಲ್ಲಿ ನಾಯಕಮಣಿ ಎಂದು ಹೇಳಬಹುದು ಮೈಸೂರು ಜಿಲ್ಲೆಯಲ್ಲಿ ಪ್ಲೇಗು ಮೊದಲು ತಲೆ ಅದನ್ನು ತಡೆಗಟ್ಟಲು ಸರಕಾರವು ಜನದ ಮೇಲೆ ನಿರ್ಬಂಧಪಡಿಸಿದ ಉಪಾಯಗಳಲ್ಲಿ ಇನಾಕ್ಯುಲೇಷನ್ ಒಂದು ಆದರೆ ಅದು ಜನಸಾಮಾನ್ಯಕ್ಕೆ ಸರಿಯೆನ ಎಂದೆನಿಸಲಿಲ್ಲ ಎಂಬುದು ಮಾರಿಕ ದೇವತೆಯ ಒಂದು ಆಗ್ರಹ ರೂಪವೆಂದು ಅದಕ್ಕೆ ಬದ್ದಿಲ್ಲವೆಂದು ಪರಂಗಿ ರೀತಿಯ ಚಿಕಿತ್ಸಾ ಪ್ರಯತ್ನದಿಂದ ದೇವಿಯ ಕೋಪ ಮತ್ತಷ್ಟು ಹೆಚ್ಚಿತೆಂದು ಭಾವನೆಯಾಗಿತ್ತು ಈ ಕಾರಣದಿಂದ ಅನೇಕ ಜನ ಅನೇಕ ಕಡೆ ಜನರು ಇನಾಕ್ಯುಲೇಷನ್ ಪ್ರಯತ್ನಕ್ಕೆ ವಿರೋಧವಾಗಿ ಪ್ರತಿಭಟಿಸಿ ನಿಂತರು ಶ್ರೀರಂಗಪಟ್ಟಣ ಗಂಜಾಂ ಚಿಕ್ಕಬಳ್ಳಾಪುರ ಮುಂತಾದ ಪ್ರದೇಶಗಳಲ್ಲಿ ಜನ ದಂಗೆ ಏಳುವವರೆಗೂ ಹೋಗಿದ್ದರು ದೇಶದಲ್ಲಿ ಹೀಗೆ ಗೊಂದಲವೂ ಆವೇಶವೂ ಉಂಟಾಗಿದ್ದರು ಅಚ್ಯುತರಾಯರಿದ್ದ ರಿದ್ದಕಡೆ ಅವರ ಒಳ್ಳೆಯ ತನದಿಂದ ಇನಾಕ್ಯುಲೇಷನ್ ಕಾರ್ಯ ತಕ್ಕ ಮಟ್ಟಿಗೆ ಸಮಾಧಾನವಾಗಿ ಸಾಗಿತ್ತು ಆಗಿನ ಒಬ್ಬ ಕವಿ ಹೀಗೆ ಹಾಡಿದ್ದರಂತೆ ಅಚ್ಯುತ್ತಂ ಚುಚ್ಚುತಂ ಹೆಚ್ಚು ತಂ ಹೆಚ್ಚಿನ ಗಿಕ್ಕುತಂ ತಿಕ್ಕುತ ಈ ಕವಿತೆಯ ಮಿಕ್ಕ ಭಾಗ ಕೊಂಚ ನೆನಪಿನಿಂದ ಅಳಿಸಿ ಹೋಗಿದೆ ಉಳಿದದನ್ನು ಅಚ್ಚು ಮಾಡುವ ಅಚ್ಯುತರಾಯರು ಕರುಣಾಳು ಕೊಡುಗೈಯವರು ಬಡಬಗ್ಗರ ಬಂದು ಎಷ್ಟೋ ಮಂದಿಗೆ ಔಷಧಿ ಕೊಟ್ಟು ಆರೈಕೆಯಾಗಬೇಕಲ್ಲೋ ನಿನಗೆ ಹಾಲು ಹಣ್ಣು ಉಪಚಾರ ಆದರೆ ವಾಸಿಯಾಗುತ್ತದೆ ನಿನ್ನ ಕಾಯಿಲೆ ಎಂದು ಹೇಳುವರು ಅವನು ತಾನು ಬಡವನೆಂದರೆ ಜೇಬಿನಿಂದ ಐದು ಹತ್ತು ರೂಪಾಯಿ ತೆಗೆದು ಅವನ ಕೈಯಲ್ಲಿಟ್ಟು ಒಳ್ಳೆಯ ಪದಾರ್ಥ ತಿನ್ನು ಎಂದು ಹೇಳಿ ಕಳಿಸುವರು ಅದರಿಂದ ಅವರಿಂದ ಹೀಗೆ ಉಪಕಾರ ಪಡೆದವರು ನೂರಾರು ಮಂದಿ ಅದರಲ್ಲಿಯೂ ಪ್ಲೇಗು ಮೊದಲಾದ ಸಾಂಕ್ರಾಮಿಕ ಉಪದ್ರವಗಳ ಕಾಲದಲ್ಲಿ ಇಂತ ಸಂದರ್ಭಗಳು ದಿನ ದಿನವೂ ಒಂದೆರಡಾದರೂ ನಡೆಯುತ್ತಿದ್ದವು ಜ್ಞಾನಿಯಾದವನು ಲೋಕ ವಿಷಯದಲ್ಲಿ ಬೇಸರ ಪಡಲಾರನೆಂದು ತೋನ ವಿಜುಗುಪ್ಸುಪ್ಸತೆ ಉಪನಿಷತ್ತು ಹೇಳುತ್ತದೆ ಅಚ್ಯುತರಾಯರು ವೇದಾಂತ ಗ್ರಂಥಗಳನ್ನೋದಿದವರಲ್ಲ ಆದರೂ ಅವರು ಲೋಕವಿಷಯದಲ್ಲಿ ಜುಗುಪ್ಸೆ ಮಾಡಿಕೊಂಡಿರಲಿಲ್ಲ ತಾವು ನಗುಮಕ ನಗುಮುಖದಿಂದಿದ್ದು ಲೋಕದಲ್ಲಿ ನಗುಮುಖ ಕಾಣಬೇಕೆಂದು ಆಶಿಸಿದವರು ಅವರು ಹೂವನ್ನು ಕಂಡಾಗ ಅವರ ಕಣ್ಣು ಅರಳುತ್ತಿತ್ತು ಅದು ಕೈಗೆ ಇಟುಕಿದಾಗ ಅದರ ಮದುವಿಗೆ ಅವರ ತುಟಿ ಬಿರಿಯುತ್ತಿತ್ತು ಹೀಗೆ ಎರಡು ಕೈಗಳಿಂದಲೂ ಜೀವನದ ಮದುವನ್ನು ಸವಿದವರು ಅವರು ಲೋಕದ ಸ್ವಾರಸ್ಯಗಳನ್ನು ಹಿರುದರಲ್ಲಿ ಅವರು ಹುಸಿನಾಚಿಕೆ ಪಟ್ಟವರಲ್ಲ ಈಶ್ವರನು ಒಂದು ಕಡೆ ನಾಲಗೆಯನ್ನು ಇನ್ನೊಂದು ಕಡೆ ಜೇನನ್ನು ಸೃಷ್ಟಿ ಮಾಡಿರುವುದು ಮನುಷ್ಯನು ಅವರಡನ್ನೂ ಜೊತೆಗೂಡಿಸಿಕೊಳ್ಳಬೇಕೆಂದೇ ಎಂದು ಅವರು ನಂಬಿದ್ದರು ವಿರಕ್ತಿಯ ನಟನೆಯಲ್ಲಿ ಅವರಿಗೆ ಸಹನೆ ಇರಲಿಲ್ಲ ತಾವು ನೇಮಿಷ್ಟರೆಂದು ಅವರು ತೋರಿಸಿಕೊಂಡವರಲ್ಲ ಒಂದು ದಿನ ಸಂಜೆ ಪೇಟೆಯ ಈದ್ಗಾ ಹತ್ತಿರ ವಾಕಿಂಗ್ ಹೋಗುತ್ತಿದ್ದೆವು ಅಚ್ಯುತರಾಯರು ಏನಪ್ಪ ಇಲ್ಲೊಂದು ಕಡೆ ಒಂದು ಮನೆ ತೋರಿಸ್ತೇನೆ ಅದರ ಹೋಗಿ ನೋಡಿಕೊಂಡು ಬರ್ತೀರಾ ಎಂದರು ನಾನು ಅಲ್ಲೇನಿದೆ ಅದಕ್ಕವರು ಏನಿದೆಯೋ ನೀವೇ ನೋಡಿಕೊಂಡು ಬನ್ನಿ ಅದು ಯಾರ ಮನೆಯೋ ಈಗ ಅದರೊಳಗೆ ಇರುವವರು ಪಾಪವೇನು ಮಾಡದ ಪುಣ್ಯಾತ್ಮರು ಯಾರು ಮಾಡದ್ದು ನಾನು ಮಾಡಿದ್ದೇನೆ ಎಂತ ಜನ ಆಡಿಕೋತಾರಲ್ಲ ಇರಲಿ ನಾನು ಪಾಪಿಷ್ಟನಿರಬಹುದು ಡಾಕ್ಟರ್ ಅವರು ಬಹಳ ಮಡಿವಂತರು ಅಂತಲ್ಲವೇ ಜನ ಹೇಳೋದು ಅವರು ಈಗ ಅಲ್ಲೇನು ಮಾಡುತ್ತಾರೋ ಕಣ್ಣಿಂದ ಕಂಡರಲ್ಲವೇ ನಿಜ ಗೊತ್ತಾಗೋದು ನನಗೆ ಅಂಥ ರುಜುವಾತೇನೂ ಬೇಕಾಗಿಲ್ಲ ಪುಣ್ಯ ಪಾಪ ವಿಮರ್ಶೆಗೆ ನಾನು ಹೋಗತಕ್ಕವನೇ ಅಲ್ಲ ಯಾವ ಯಾವ ಜೀವಕ್ಕೆ ಎಲ್ಲೆಲ್ಲಿ ನೆಮ್ಮದಿ ಇದೆಯೋ ಯಾರು ಕಂಡವರು ದೇವರು ಮಾಡಬೇಕಾದ ಕೆಲಸಕ್ಕೆ ನಾನು ಹೇಗೆ ಕೈ ಹಾಕಲಿ ಈ ಮಾತ್ ಈ ಮಾತು ರಾಯರಿಗೆ ಮೆಚ್ಚುಗೆಯಾಯಿತೆಂದು ತೋರುತ್ತದೆ ಅಚ್ಚುತರಾಯರು ದೊಡ್ಡ ಕುಟುಂಬಿಗಳು ವಿಸ್ತಾರವಾದ ಬಂಧುವರ್ಗಕ್ಕೂ ಆಶ್ರಿತ ವರ್ಗಕ್ಕೂ ಪೋಷಕರಾಗಿದ್ದವರು ಆ ಕಾಲಕ್ಕೆ ಅವರ ಹುದ್ದೆ ಸಂಬಳ ಭಾರಿಯಾದವು ಆದರೂ ಅವರು ಐಶ್ವರ್ಯವಂತರಾಗಿರಲಿಲ್ಲ ಆಗಲಿಲ್ಲ ಎರಡು ಕೈಗಳಿಂದಲೂ ಸಂಪಾದನೆ ಮಾಡಿ ಎರಡೆರಡು ಕೈಗಳಿಂದ ವೆಚ್ಚ ಮಾಡಿದರು ಅವರು ಬಿಟ್ಟು ಹೋಗಿರುವುದು ಒಂದು ಸವಿಯಾದ ನೆನಪು ಅವರನ್ನು ಬಲ್ಲವರ ನೆನಪಿನಿಂದ ಎಂದಿಗೂ ಅಳಿಸು ಅಳಿಸಿ ಹೋಗದ ಒಳ್ಳೆಯ ಹೆಸರು